ಹರಿಕಥಾಮೃತಸಾರ ಗುರುಗಳ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಶ್ರೀರಮೇಶನ ಮೂರ್ತಿಗಳು ನವನಾರಿಕುಂಜರದಂತೆ ಏಕಾಕಾರ ಸ್ವಲ್ಪವು ಅವಯವ ಅವಯವಗಳಲ್ಲಿ ಬೇರೆ ಬೇರೆಯ ಕಂಗೊಳಿಸುವ ಶರೀರದಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟನೆನಿಸುವ ಪದುಮಜಾಂಡದಳು ಪರಮಾತ್ಮನ ರೂಪಗಳೆಲ್ಲ ಅನಂತ ರೂಪಗಳು ಅಂತ ಇದುವರೆಗೆ ಹೇಳಿದರು ಈಗ ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪವು ಪರಮಾತ್ಮರ ರೂಪಗಳು ಒಂದೇ ಆಕಾರದಂತೆ ಕಾಣುತ್ತೆ ಅನಂತ ರೂಪಗಳಿದ್ರೂ ಕೂಡ ಅಂತ ದೃಷ್ಟಾಂತ ನಿಂತ ಒಂದು ಆನೆಯ ರೂಪ ಅಂತಂದ ಮೇಲೆ ಆನೆಗೆ ಬೆನ್ನು ಸೊಂಡಿಲು ಬಾಲ ಕಾಲುಗಳು ಹೀಗೆಲ್ಲ ಬೇರೆ ಬೇರೆ ಅವಯವಗಳಿದೆ ಆ ಎಲ್ಲ ಅವಯವಗಳ ಜೋಡಣೆಯಿಂದ ಒಂದು ಪೂರ್ಣವಾದ ಆಕಾರ ಬರುತ್ತೆ ಒಂಬತ್ತು ಸ್ತ್ರೀಯರನ್ನು ಸೇರಿಸಿ ಆನೆಯ ಬೇರೆ ಬೇರೆ ಅವಯವಗಳಂತೆ ಅದನ್ನು ಜೋಡಿಸಿ ದೂರದಿಂದ ನೋಡಿದ್ರೆ ಒಂದು ಆನೆ ಹತ್ತಿರ ಹೋಗಿ ನೋಡಿದ್ರೆ ಒಂಬತ್ತು ವಿಧ ನಾಟ್ಯ ಭಂಗಿಯಲ್ಲಿರ್ತಕ್ಕಂಥ ಸ್ತ್ರೀಯರು ಹೀಗೆ ಪರಮಾತ್ಮನನ್ನು ಅವಯವ ಅವಯವೀಭಾವದಿಂದ ಜೋಡಿಸೋದು ಅಂತ ಒಂಬತ್ತು ನಾರಿಯರನ್ನು ಜೋಡಿಸಿ ಆನೆಯ ಮೇಲೆ ಮನ್ಮತ ಕುಳಿತ ಚಿತ್ರವರ್ಧ ಹೇಗಿರುತ್ತೋ ಹಾಗೆ ಅಂತ ನವ ನಾರಿ ಅಂತ ಹೇಳಿತ್ತು ಹೀಗೆ ಅನಂತಾನಂತವಾಗಿರ್ತಕ್ಕಂಥ ಪೂರ್ಣ ರೂಪಗಳಿಂದ ಇರ್ತಾನೆ ಪರಮಾತ್ಮ ವಿರಾಡ್ ರೂಪಿ ಪರಮಾತ್ಮ ಆದರೂ ಕೂಡ ಏಕಾಕಾರವಾಗಿ ಒಂದೇ ಆಕಾರವೇನೋ ಅನ್ನೋ ರೀತಿಯಲ್ಲಿ ಗೋಚರನಾಗ್ತಾನೆ ಪರಮಾತ್ಮ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಐದು ಭಗವದ್ ಅವೆಲ್ಲವೂ ಸೇರಿ ಒಂದೇ ಇದ್ದಂಗೆ ಕಾಣೋಹಂಗೆ ಮೂಲ ರೂಪದಿಂದ ಪರಮಾತ್ಮ ಇದ್ದಂತೆ ಅಂತ ಹಿಂದೆ ಪಂಚನಾರಿ ತುರ್ಗಾಂತರ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದರು ಹಾಗೆ ಅವಯವಫ್ವಯ ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದಳು ವಿಕಾರ ಶೂನ್ಯ ಪರಮಾತ್ಮ ಅಂತ ಇಡೀ ಶರೀರದಲ್ಲಿ ಒಟ್ಟಾಗಿ ಏಕಾಕಾರವಾಗಿ ಕಾಣ್ತಕ್ಕಂಥ ಭಗವಂತನೇ ಅವಯವಗಳಲ್ಲಿ ಆಯಾ ಅವಯವದಿಂದ ಬೇರೆ ಬೇರೆಯಾಗಿ ಕಂಗೊಳಿಸ್ತಾನೆ ಭಗವಂತ ಮುಖ ಬಾಹು ಹೀಗೆ ಆಯಾ ಅಂಗಗಳಿಂದನೇ ತದ್ರೂಪ ತದಾಕಾರ ತತ್ಸ್ದ ವಾಚ್ಯನಾಗಿ ಭಗವಂತ ಇರ್ತಾನೆ ಮುಖದಲ್ಲಿ ಮುಖದ ಆಕಾರದಿಂದನೇ ಇರ್ತಾನೆ ಮೂವಿನಲ್ಲಿ ಮೂವಿನ ಆಕಾರದಿಂದನೇ ಇರ್ತಾನೆ ಸರ್ವಾಂಗ ಪರಿಪೂರ್ಣವಾಗಿ ಇರ್ತಾನೆ ಪರಮಾತ್ಮ ಅಂತ ವಸ್ತುವಿಗೂ ಅನಂತ ಅವಯವಗಳಿದೆ ಆದರೆ ಅದರಲ್ಲಿರ್ತಕ್ಕಂಥ ಪರಮಾತ್ಮನಿಗೂ ಅನಂತ ಅವಯವಗಳಿದೆ ಪರಮಾತ್ಮನ ಅವಯವಗಳು ವಸ್ತುವಿನ ಅವಯವಗಳಂತೆ ಅಲ್ಲ ವಸ್ತುವಿನ ಅವಯವ ವಸ್ತುವಿನ ಎಲ್ಲ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅದೇ ಭಗವಂತನ ಅವಯವ ಪರಮಾತ್ಮನ ಶರೀರದ ಎಲ್ಲ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅವನ ಕಣ್ಣಿಗೂ ಕಣ್ಣು ಕಿವಿ ಮೊದಲಾಗಿರ್ತಕ್ಕಂಥ ಸರ್ವಾಂಗ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಶರೀರ ಇದೆ ಹೀಗೆ ಆ ನವನಾರಿ ಕುಂಜರಂತ ಹತ್ತಿರ ಹೋಗಿ ನೋಡಿದಾಗ ಒಂಬತ್ತು ಆನೆಗಳು ಆ ಆನೆಯ ಭಂಗಿಯಲ್ಲಿ ನಿಂತಿರ್ತಕ್ಕಂಥ ಒಂಬತ್ತು ಸ್ತ್ರೀಯರು ಹೀಗೆ ಕಾಣ್ತಾರೆ ದೂರದಿಂದ ನೋಡಿದಾಗ ಒಂದು ಆನೆ ರೂಪದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಹತ್ತಿರದಿಂದ ನೋಡಿದಾಗ ಹೇಗೆ ಸರ್ವಾಂಗ ಪರಿಪೂರ್ಣರಾಗಿರ್ತಕ್ಕಂಥ ಸ್ತ್ರೀಯರ ಆಕಾರವನ್ನು ನೋಡ್ತೀವೋ ಹಾಗೆ ಪರಮಾತ್ಮ ಒಂದೊಂದು ಅವಯವದಳು ಮೂಗಿನಲ್ಲಿ ಮೂಗಿನ ರೂಪದಿಂದನೇ ಇರ್ತಾನೆ ಕಣ್ಣಿನಲ್ಲಿ ಕಣ್ಣಿನ ರೂಪದಿಂದ ಶ್ರೋತ್ರೇಂದ್ರಿಯದಲ್ಲಿ ಆ ಶ್ರವಣೇಂದ್ರಿಯ ರೂಪದಿಂದ ಇದ್ದರೂ ಕೂಡ ಅಲ್ಲಿ ಸರ್ವಾಂಗ ಪರಿಪೂರ್ಣನಾಗಿ ಇರ್ತಾನೆ ಅಂತ ಒಂದೊಂದು ಅಂಗದಲ್ಲಿ ಆಯಾ ಒಂದೊಂದು ಅಂಗ ಇಷ್ಟೇ ಆ ರೀತಿಯ ಸರ್ವತಃ ಅರ್ಥ ಅಲ್ಲ ಪರಮಾತ್ಮ ಎಲ್ಲ ಅವಯವಗಳಿಂದ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಬಲ್ಲಂತಹ ಪರಮಾಭುತ ಸಾಮರ್ಥ್ಯವನ್ನು ಹೊಂದಿರುವಂಥವನ್ನ ಸಾಮಾನ್ಯ ಜೀವರಿಗಾದರೆ ಕೈಯಿಂದ ಏನು ಕೆಲಸ ಮಾಡಲಿಕ್ಕೆ ಬರ್ತದೋ ಕೊಡೋದು ತಗೊಳ್ಳೋದು ಇತ್ಯಾದಿ ವ್ಯವಹಾರ ಅಟ್ಟೇ ಬರ್ತಾ ಇದೆ ಕಾಲಿನಿಂದ ಗಮನ ಆಗಮನ ಇಷ್ಟೇ ಕ್ರಿಯೆ ನೋಡೋದು ಇದು ಸಾಧ್ಯ ಪರಮಾತ್ಮ ಯಾವ ಅವಯವದಿಂದ ಯಾವ ಕಾರ್ಯವನ್ನು ಬೇಕಾದರೂ ಮಾಡಬಲ್ಲ ಉದಾಹರಣೆ ಕೊಡಬೇಕು ಅಂತಾದರೆ ಸರ್ಪಕ್ಕೆ ಚಕ್ಷುಶ್ರವ ಅಂತ ಹಾವು ಕಣ್ಣಿನಿಂದನೇ ಕೇಳುವ ಕಾರ್ಯವನ್ನು ಮಾಡುತ್ತೆ ಅದಕ್ಕೆ ಚಕ್ಷು ಶ್ರವ ಅಂತ ಚು ಅಂದರೆ ಕಣ್ಣು ಶ್ರವ ಅಂದರೆ ಶ್ರೋತ್ರೇಂದ್ರಿಯ ಕಣ್ಣಿನಿಂದಲೇ ಅದು ಕೇಳಿಸ್ಕೊಳ್ಳೋ ಕಾರ್ಯವನ್ನು ಮಾಡುತ್ತೆ ಅಂತ ಇಂತಹ ಹಾವಿಗೆ ಇಂತಹ ಅದ್ಭುತ ಸಾಮರ್ಥ್ಯವನ್ನು ಕೊಟ್ಟವನ್ನಾರು ಸರ್ವಶಕ್ತಿ ಸರ್ವೋತ್ತಮನಾಗಿರ್ತಕ್ಕಂಥ ಭಾವವಂತ ಅಂದಮೇಲೆ ಒಂದು ಹಾವಿಗೆ ಮತ್ತೆ ಪ್ರತ್ಯೇಕವಾಗಿ ಶ್ರೋತ್ರೇಂದ್ರಿಯಗಳನ್ನು ಕೊಡದೆ ಒಂದೇ ನೇತ್ರ ಇಂದ್ರಿಯದಿಂದ ಕಾಣುವ ಕೇಳುವ ಎರಡೂ ಸಾಮರ್ಥ್ಯವನ್ನು ಕೊಟ್ಟಿಯಾನೆ ಅಂತ ಆದಮೇಲೆ ಅಚಿತ್ಯ ಅದ್ಭುತ ಶಕ್ತಿಮಾನ ತಾನೇ ಯಾವ ಅಂಗದಿಂದ ಯಾವ ಕಾರ್ಯವನ್ನು ಕೊಡಬೇಕಾದ್ರೂ ಮಾಡಬಲ್ಲ ಅವರ ಒಂದು ಕಪ್ಪು ಕೂದಲು ಕೃಷ್ಣ ಕೇಶಾಂತಿಯನ್ನು ಹೇಳ್ತೀವಿ ಅದೇ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ್ದು ಎಷ್ಟು ಕೆಲಸ ಸಾಕ್ಷಾತ್ ಮನ್ಮಥನಾಗಿ ಗೋಪಿಯರನ್ನೆಲ್ಲ ಅಲಿಂಗನ ಮಾಡಿಕೊಂಡ ಗೋಪಿ ಜೊತೆಗೆ ವಿಹಾರವನ್ನು ಮಾಡ್ದ ಅಂತ ಕೇಳ್ತೀವಿ ಎಷ್ಟೆಲ್ಲ ರಾಕ್ಷಸರನ್ನ ಪುಟ್ಟ ಬಾಲಕನಾಗಿದ್ದ ಆ ಕಾಲದಿಂದನೂ ಕೂಡ ಅವನು ಎಲ್ಲ ದುಷ್ಟ ರಾಕ್ಷಸರನ್ನು ಕೂಡ ಸಂಹಾರ ಮಾಡ್ದ ಅಚಿತ್ಯ ಶಕ್ತಿಮಾನ್ ಅಂತ ತೋರಿಸ್ದ ಅರ್ಜುನನ ನಿಮಿತ್ತ ಮಾಡಿ ಸಕಲ ಜಗತ್ತಿಗೆ ಗೀತೋಪದೇಶವನ್ನು ಉಪದೇಶ ಮಾಡ್ದ ಆಮೇಲೆ ಅಕ್ರೂರ ಅರ್ಜುನ ಬೇಕಾದಷ್ಟು ಜನಕ್ಕೆ ವಿಶ್ವರೂಪ ದರ್ಶನವನ್ನೇ ಪ್ರಕಟ ಮಾಡಿ ತೋರ್ದೆ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಅವನ ಶರೀರದ ಅವಯವ ಇನ್ನೊಂದು ಶರೀರನೇ ಆಗಿರುತ್ತೆ ಹೊರತು ಕೇವಲ ಮನುಷ್ಯರಲ್ಲಿ ಕಾಣುವಂತೆ ಕಣ್ಣು ಕಣ್ಣು ಮಾತ್ರ ಆಗಿರುತ್ತೆ ಕಿವಿ ಕಿವಿ ಮಾತ್ರ ಆಗಿರತ್ತೆ ಅಂತ ಏನು ಹೇಳ್ತೀವ ಆ ರೀತಿ ಸರ್ವ ಅಲ್ಲ ಸರ್ ಸರ್ವತ್ರ ಅಲ್ಲ ಅಂತ ಈ ರೀತಿಯಾಗಿ ತಿಳ್ಕೋಬೇಕು ಅದಕ್ಕೆ ನಾವನಾರೀ ಕುಂಜರದ ದೃಷ್ಟಾಂತವನ್ನು ಇಲ್ಲಿ ಮೊದಲಿಗೆ ನಮಗೆ ತಿಳಿಸಿದ್ದು ಹೀಗೆ ಪರಮಾತ್ಮ ಚಿಂತಾತ್ಬತ ಶಕ್ತಿಮಾನ್ ಆಗಿ ಕಂಗೊಳಿಸುವ ಶರೀರಗಳು ನಾನಾ ಪ್ರಕಾರ ವಿಕಾರ ಶೂನ್ಯ ಹೀಗೆ ನಾನಾ ಶರೀರದಲ್ಲಿ ಅಂತರ್ಯಾಮಿಯಾಗಿ ಶರೀರದ ಆಕೃತಿಯಲ್ಲಿರ್ತಾನೆ ಅದರ ಅವಯವ ಅವಯವದ ಆಕೃತಿಯಲ್ಲಿ ಮತ್ತೆ ಪರಿಪೂರ್ಣನಾಗಿ ಇರ್ತಾನೆ ಇದುವರೆಗೆ ಹೇಳಿದ್ವಲ್ಲ ಕಣ್ಣಿನಲ್ಲಿ ಕಣ್ಣಿನ ಆಕಾರದಿಂದ ಮಾತ್ರ ಅಲ್ಲ ಮತ್ತೆ ಅಲ್ಲಿ ಪರಿಪೂರ್ಣ ಶರೀರ ಇದೆ ಮೂಗಿನಲ್ಲಿ ಮೂಗಿನ ಆಕಾರ ಮಾತ್ರ ಅಲ್ಲ ಮತ್ತೆ ಪರಿಪೂರ್ಣ ಸರ್ವಾಂಗ ಪರಿಪೂರ್ಣನಾಗಿರ್ತಕ್ಕಂಥ ಶರೀರ ಇದೆ ಮತ್ತು ಅದೇ ಜೀವನ ಅವಯವಗಳಲ್ಲಿ ನಾನಾ ಪ್ರಕಾರವಾಗಿ ಪರಮಾತ್ಮ ಕಾಡ್ತಾನೆ ಯಾಕೆ ಅಂದರೆ ಅವನು ಸ್ವತಂತ್ರ ಬಿಂಬ ಆದ್ರಿಂದ ತಾನು ಅನಂತ ರೂಪಗಳನ್ನು ಏಕಕಾಲದಲ್ಲಿ ಪ್ರಕಟೆ ಮಾಡುವಂಥ ಸಾಮರ್ಥ್ಯ ಇದೆ ನಾವು ನಮ್ಮ ಶರೀರ ಎಲ್ಲ ಭಗವಂತನಿಗೆ ಪ್ರತಿಬಿಂಬ ಸ್ಥಾನೀಯರು ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಬಿಂಬನ ಸ್ವತಂತ್ರ ಪೂರ್ಣ ಪ್ರತಿಬಿಂಬನೂ ಅಲ್ಲ ಪ್ರತಿಬಿಂಬ ಅಪೂರ್ಣನಾಗಿರ್ತಕ್ಕಂಥವೋ ಆದರೆ ಬಿಂಬ ಮತ್ತು ಪ್ರತಿ ಪ್ರತಿಬಿಂಬದ ಲಕ್ಷಣ ಏನು ಅಂದರೆ ತದ್ ಪ್ರತಿಬಿಂಬ ಬಿಂಬನ ಅಧೀನ ತತ್ಸಾದೃಶ್ಯತ್ಪಾದ ಪ್ರತಿಬಿಂಬ ಬಿಂಬದಂತೆ ಇದೆ ಬಿಂಬನೇ ಅಲ್ಲ ಬಿಂಬದಂತೆ ಇದೆ ಅಂತ ಹಾಗಂದ ಮೇಲೆ ಪ್ರತಿಬಿಂಬಕ್ಕೆ ನಾಶ ಉಂಟ ಇದೆಯೋ ಅಂತ ಕೇಳಿದ್ರೆ ಪ್ರತಿಬಿಂಬದ ನಾಶ ಮೂರು ರೀತಿಯಾಗಿದೆ ಒಂದು ಬಿಂಬನಾಶ ಆದರೆ ಇಲ್ಲಿ ಹೊರಗೆ ಬಿಂಬ ಪ್ರತಿಬಿಂಬದ ಭಾವ ವಿಚಾರವನ್ನು ಹೇಳಬೇಕಾದ್ರೆ ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡ್ಕೋತೀವಿ ನಾವು ಬಿಂಬ ಕನ್ನಡಿಯಲ್ಲಿ ಕಾಣಿದ್ದು ಪ್ರತಿಬಿಂಬ ಅಲ್ಲಿ ಕನ್ನಡಿ ಒಡೆದೋದ್ರೆ ಪ್ರತಿಬಿಂಬದ ನಾಶ ಆಗತ್ತೆ ಕನ್ನಡಿಯ ಸಾಮೀಪ್ಯ ತಪ್ಪಿದರೆ ಕನ್ನಡಿಯಲ್ಲೂ ದೂರ ಇದೆ ನಾವಿಲ್ಲಿದ್ದೀವಿ ಅಂತಾದರೆ ಪ್ರತಿಬಿಂಬ ಇಲ್ಲ ಅಂದರೆ ಸಾಮೀಪ್ಯ ತಪ್ಪಿದರೆ ಪ್ರತಿಬಿಂಬದ ನಾಶ ಅಥವಾ ಬಿಂಬನಾಶ ಆದರೆ ಬಿಂಬನಾಗಿರ್ತಕ್ಕಂಥ ಈ ವ್ಯಕ್ತಿ ಸ್ಥೂಲ ದೇಹವನ್ನು ತ್ಯಾಗ ಮಾಡಿದ್ರೆ ಆಗ ಪ್ರತಿಬಿಂಬ ಅನ್ನೋದು ನಾಶ ಅದೇ ಜೀವ ಮತ್ತು ಪರಮಾತ್ಮನ ವಿಚಾರದಲ್ಲಿ ಹೇಳಬೇಕಾದ್ರೆ ಪರಮಾತ್ಮ ಬಿಂಬ ಜೀವ ಪ್ರತಿಬಿಂಬ ಬಿಂಬ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅವನಿಗೆ ಎಂದೂ ನಾಶ ಇಲ್ಲ ಅದರಿಂದ ಬಿಂಬನಾಶ ಇಲ್ಲದೆ ಇದರಿಂದ ಪ್ರತಿಬಿಂಬ ನಾಶ ಇಲ್ಲ ಅಲ್ಲಿ ಹೇಳಬೇಕಾದ್ರೆ ಬಾಹ್ಯ ಉಪಾಧಿ ಕನ್ನಡಿಯ ಮೂಲಕ ಪ್ರತಿಬಿಂಬ ಅಂತ ಹೇಳಿದ್ವಿ ಇಲ್ಲಿ ಜೀವನ ಸ್ವರೂಪದೇಹ ಅದು ಅನಾದಿಯಾಗಿರುವಂಥದ್ದು ನಿತ್ಯವಾಗಿರುವಂಥದ್ದು ಆ ಸ್ವರೂಪದೇಹಕ್ಕೆ ಎಂದೂ ನಾಶ ಇಲ್ಲ ಆದ್ರಿಂದ ಉಪಾದಿ ನಾಶದಿಂದನು ಪ್ರತಿಬಿಂಬ ನಾಶ ಅನ್ನೋದು ಇಲ್ಲ ಅಲ್ಲಿ ಹೇಳಿದ್ವಿ ಕನ್ನಡಿ ದೂರ ಹೋದರೆ ಪ್ರತಿಬಿಂಬ ಕಾಣೋದಿಲ್ಲ ಆದ್ರಿಂದ ಇಲ್ಲಿ ಉಪಾದಿ ಸಾಮೀಪ್ಯ ತಪ್ಪಿದ್ರೆ ದೂರ ಇಟ್ಟರೆ ಅಂತಂದರೆ ಜೀವ ಮತ್ತು ಪರಮಾತ್ಮ ನಿತ್ಯವಿಯೋಗಿಗಳು ಆದ್ರಿಂದ ಕೂಡ ಪ್ರತಿಬಿಂಬಕ್ಕೆ ನಾಶ ಇಲ್ಲ ಈ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಂತಹ ತಂದೆ ತಾಯಿ ಮೊದಲಾದವರು ಆಮೇಲೆ ಲಿಂಗ ಶರೀರ ಅನಿರುದ್ಧ ಶರೀರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ತತ್ವಾಭಿಮಾನಿ ದೇವತೆಗಳ ಸಂಪರ್ಕ ತಪ್ಪಿ ಹೋಗೋದಿದೆ ಯಾಕೆ ಅಂದರೆ ದೇಹ ಮಾತ್ರ ನಿತ್ಯ ಅನಿರುದ್ಧ ಶರೀರ ಲಿಂಗ ಶರೀರ ಸ್ಥೂಲ ದೇಹ ಆ ಮೂರು ಕೂಡ ಅನಿತ್ಯವಾದವು ಆದ್ದರಿಂದ ಸಂಪರ್ಕ ತತ್ವಾಭಿಮಾನಿ ದೇವತೆಗಳ ಸಂಪರ್ಕ ಆಗಲಿ ಅಥವಾ ಸ್ಥೂಲ ದೇಹಕ್ಕೆ ನಿಮಿತ್ತರಾಗಿರ್ತಕ್ಕಂಥ ತಂದೆ ತಾಯಿ ಥರ ಸಂಪರ್ಕ ತಪ್ಪುವಂಥ ಸಂದರ್ಭ ಇದೆ ಇಲ್ಲಿ ಜೀವ ಮತ್ತು ಪರಮಾತ್ಮ ಜೀವ ಅಂದರೆ ಒಂದು ಸ್ವರೂಪದೇಹ ಅದು ಅನಾದಿಯಾಗಿರ್ತಕ್ಕಂಥದ್ದು ನಿತ್ಯವಾಗಿರ್ತಕ್ಕಂಥದ್ದು ಅಂತಹ ಜೀವನಿಗೂ ಮತ್ತು ಪರಮಾತ್ಮನಿಗೂ ಕೂಡ ಯಾವತ್ತೂ ವಿಯೋಗ ಅನ್ನೋದೇ ಇಲ್ಲ ನಿತ್ಯವಿಯೋಗಿಗಳು ಅಂತ ಆದ್ದರಿಂದ ಈ ಪ್ರತಿಬಿಂಬಕ್ಕೆ ನಾಶ ಅನ್ನೋದಿಲ್ಲ ಸ್ವರೂಪದೇಹವನ್ನು ಹೇಳಿ ನಾಶ ಇಲ್ಲ ಅಂತ ಶರೀರ ನಾಶ ಆದರೆ ಅಥವಾ ಶರೀರದ ಅವಯವಗಳು ನಾಶ ಆದರೆ ಒಳಗಿರ್ತಕ್ಕಂಥ ಬಿಂಬ ನಾಶ ಆಗ್ತಾನ ಅಂತ ಪ್ರಶ್ನೆ ಬಂದರೆ ಸ್ವರೂಪ ದೇಹಕ್ಕೆ ನಾಶ ಅನ್ನೋದೇ ಇಲ್ಲ ಇನ್ನ ಸ್ಥೂಲ ದೇಹ ನಾಶ ಆದರೆ ಸಂಬಂಧವೇ ಇಲ್ಲ ಜೀವನಿತ್ಯ ಆಗಿರ್ತಕ್ಕಂಥವನು ಆದ್ದರಿಂದ ಆಕಾರದಲ್ಲಿ ಮಾತ್ರ ಸಾಧುಶನೇ ಹೊರತು ವಿಕಾರದಲ್ಲಿ ಅಲ್ಲ ಪ್ರತಿಬಿಂಬವಾಗಿರ್ತಕ್ಕಂಥ ಜೀವ ಶೈಶವ ಬಾಲ್ಯ ಯೌವನ ಇತ್ಯಾದಿ ಎಲ್ಲ ವಸ್ತುಗಳನ್ನು ಹೊಂದಿರ್ತಾನೆ ಆದರೆ ಬಿಂಬ ನಿರ್ವಿಕಾರನಾಗೇ ಇರ್ತಾನೆ ಇವ ಅವನಿಗೆ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ದೇಹದ ಪರಿಣಮ ಅನ್ನೋದು ಇಲ್ಲೇ ಇಲ್ಲ ಅಲ್ಲಿ ಅಸ್ತಿ ಜಾಯತೆ ಅ ಪರಿಣಮತೆ ವರ್ಧತೆ ಆಮೇಲೆ ಅಪಕ್ಷೀಯತೆ ವಿನಶ್ಚತಿ ಇಂಥ ಷಡರ್ಮಿಗಳು ಅಂತ ಕರಿತೀವಿ ಪರಮಾತ್ಮನಿಗೆ ಇದ್ಯಾವುದು ಕೂಡ ಅನ್ವಯ ಆಗೋದಿಲ್ಲ ಆದ್ದರಿಂದ ಅವನು ವಿಕಾರಶೂನ್ಯನಾಗಿ ಪರಮಾತ್ಮ ಇರ್ತಾನೆ ಬಿಂಬನಲ್ಲಿ ಪ್ರತಿಬಿಂಬಕ್ಕೆ ಪ್ರತಿಬಿಂಬನಲ್ಲಿ ಬಿಂಬಕ್ಕೆ ಪೂರ್ಣವಾಗಿರ್ತಕ್ಕಂಥ ಸಾದೃಶ್ಯ ಬೇಕಾಗಿಲ್ಲ ಪ್ರತಿಬಿಂಬ ಬಿಂಬಕ್ಕೆ ಪೂರ್ತಿ ಅಧೀನ ಅಷ್ಟೇ ತತ್ ಸಾದೃಶ್ಯ ಅಂದರೆ ನಹಿದೃಷ್ಟ ಅಂತೇ ಸರ್ವಸಾಮ್ಯಮ್ ಅಂತ ಪೂರ್ಣ ಪ್ರಮಾಣದಲ್ಲಿ ಸಾಮ್ಯವನ್ನು ನಿರೀಕ್ಷೆ ಮಾಡೋ ಹಾಗಿಲ್ಲ ಅಂತ ಒಂದು ಸೂತ್ರ ಇಂತಹ ಪರಮಾತ್ಮ ವಿರಾಟ್ ಅಂತ ಅನಿಸ್ಕೋತಾನೆ ಪದುಮಜಾಂಡದಳು ಈ ಪಿಂಡಾಂಡದಂತೆ ಬ್ರಹ್ಮಾಂಡವು ಕೂಡ ಅದರೊಳಗೆ ಇರ್ತಕ್ಕಂಥ ಅದೇ ಆಕಾರದ ಭಗವದ್ ಅಧೀನ ಆಗಿರ್ತಕ್ಕಂಥದ್ದು ಆ ಭಗವಂತನ ರೂಪ ಅನ್ನೋದು ವಿರಾಟ್ ರೂಪ ಬ್ರಹ್ಮಾಂಡ ನಾಶ ಆದರೂ ಅದು ನಾಶ ಆಗೋದಿಲ್ಲ ಅದಕ್ಕೆ ಅವ್ಯಯ ಈಶ್ವರ ಅಂತೆಲ್ಲ ಭಗವದ್ಗೀತೆ ಒಳಗೆ ಪರಮಾತ್ಮನ ವಿಚಾರವನ್ನು ತಿಳಿಸ್ತಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚತುರ್ವಿಧ ನಾಶ ರಹಿತನಾಗಿರ್ತಕ್ಕಂಥವನು ಬಿಂಬಸ್ತಾನೀಯನಾಗಿರ್ತಕ್ಕಂಥ ಪರಮಾತ್ಮ ಅನಿತ್ಯತ್ವಂ ದೇಹಾನಿಹಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶ ತದಭಾವೋ ಹರೇ ಸದಾ ಈ ಚತುರ್ವಿಧ ನಾಶ ರಹಿತನಾಗಿರ್ತಕ್ಕಂಥವನು ಪರಮಾತ್ಮ ಅವನಿಗೆ ಯಾವ ರೀತಿಯ ನಾಶ ಯಾವಾಗಲೂ ಇಲ್ಲ ಭೂತ ಭವಿಷ್ಯತ್ ವರ್ತಮಾನ ಯಾವ ಕಾಲದಲ್ಲೂ ಇಲ್ಲ ಇಂತಹ ಪರಮಾತ್ಮ ವಿರಾಡ್ ಅವನ ಅನುಗ್ರಹದಿಂದ ಅವನ ಅಂತರ್ಯಾಮಿತ್ವೇನ ಇರೋದರಿಂದ ಆ ಪ್ರತಿಬಿಂಬನಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕಾರ್ಯಗಳು ಕೂಡ ನಡೀತಾ ಇದೆ ತೇನ ವಿನ ತೃಣಮಪ್ಪಿನ ಛಲತಿ ಅವನಿಲ್ಲ ಅಂತ ಈ ಜೀವನದಲ್ಲಿ ಯಾವುದೇ ಕಾರ್ಯ ಅನ್ನೋದು ನಡೆಯಲ್ಲ ಅಂತಹ ಅಂತರ್ಯಾಮಿಯಾಗಿರುವಂತಹ ಬಿಂಬ ವಿಕಾರರಹಿತ ವಿಕಾರ ಶೂನ್ಯ ಯೋ ಲೋಕತ್ರಯಮಿಷ ಬಿಭರ್ತಿ ಅವ್ಯಯ ಈಶ್ವರಹಾಂತ್ ಇಂತಹ ಚಿಂತೆ ಅದ್ಭುತ ಶಕ್ತಿಮಾನ ಆಗಿರ್ತಕ್ಕಂಥವನು ಅವ್ಯಯ ನಾಶ ನಾಶರಹಿತನಾಗಿರ್ತಕ್ಕಂಥವನು ಪರಮಾತ್ಮ ಸರ್ವಶಕ್ತ ಸರ್ವೋತ್ತಮ ಇಂತಹ ಪರಮಾತ್ಮ ವಿರಾಡ್ ರೂಪಿಯಾಗಿ ಇದ್ದಾನೆ ಅಂತ ತಿಳಿಸ್ತಾರೆ ಅವಯವ ಅವಯವೀ ಭಾವ ಅಂತ ತಿಳಿಸ್ತಾರೆ ಪರಮಾತ್ಮನ ಅವಯವ ರೂಪಗಳು ನವನಾರೀ ಕುಂಜರದ ಬೇರೆ ಬೇರೆ ಸ್ತ್ರೀಯರು ಇದ್ದಂತೆ ಇರುತ್ತೆ ಅವಯವೀ ರೂಪ ಅಂದರೆ ಏಕಾಕಾರದ ಆನೆ ಇದ್ದಂತೆ ಹೀಗೆ ಅವಯವಗಳಲ್ಲಿ ಖಂಡ ರೂಪಗಳಿಂದ ಪರಮಾತ್ಮ ಪೂರ್ಣನಾಗಿ ಇರ್ತಾನೆ ಅವಯವೀ ರೂಪದಿಂದ ಸಮಸ್ತ ಬ್ರಹ್ಮಾಂಡದಲ್ಲಿ ಅಕಂಡ ವಿರಾಟ್ ರೂಪಿಯಾಗಿ ಭಗವಂತ ವ್ಯಾಪ್ತನಾಗಿರ್ತಾನೆ ಹೀಗೆ ಸರ್ವತ್ರ ವ್ಯಾಪ್ತನಾಗಿದ್ದರೂ ಕೂರ ಕೂಡ ನಿರ್ವೀಕಾರನಾಗಿ ಇರ್ತಾನೆ ಜಗದ್ವಿಲಕ್ಷಣನಾಗಿರ್ತಕ್ಕಂಥ ಪರಮಾತ್ಮನ ಅವಯವಹ್ವಯ ರೂಪ ವಿಶೇಷವನ್ನು ಈ ಪದ್ಯದಲ್ಲಿ ಇಲ್ಲಿವರೆಗೆ ತಿಳಿಸಿದ್ದಾರೆ ಶ್ರೀಕೃಷ್ಣ